ನಲವತ್ತ್ ಮೂರು ಬಿಂಬ ದರ್ಶನ ಹಾಗೆ ಅಷ್ಟು ಹೊತ್ತು ಇದ್ದಾಗ ಅಲ್ಲಿಯೂ ಕಾಲದರಿವು ಬಂದಂತಿದೆ ಇದೆ ಆಕಾಶ ಎಂದು ಬೋಧೆಯಾಗುತ್ತಿದೆ ಕುಮಾರನಿಗೆ ಬೋಧೆಯಾಗುವುದೇ ತಡ ಅಲ್ಲಿದ್ದ ಶಬ್ದವು ಅಹತವಾದ ಅಹತವಾದಂತಾಗಿ ಅದರಲ್ಲಿ ಚಲನ ಉಂಟಾಗುತ್ತದೆ ಚಲನವು ಬೋಧೆಯಾಗುತ್ತಿದ್ದ ಹಾಗೆಯೇ ಏನೋ ಬಂದು ಸೇರಿದಂತಾಗುತ್ತದೆ ಅದನ್ನು ತಿಳಿದುಕೊಳ್ಳುವುದರೊಳಗಾಗಿ ಕಣ್ಣಿಲ್ಲದವನಿಗೆ ಕಣ್ಣು ಹುಟ್ಟಿದಂತಾಗಿ ಚಲನ ಬೋಧನೆಯ ಜೊತೆಯಲ್ಲಿ ಬಂದ ಸ್ಪರ್ಶದ ಜೊತೆಗೆ ಈಗ ದರ್ಶನವು ಲಭಿಸಿದಂತಾಗಿ ತಾನು ಧೃಕ್ಕಾಗುತ್ತಾನೆ ನೋಡಿಕೊಳ್ಳಬೇಕು ಎಂದೆನಿಸಿ ನೋಡಿಕೊಂಡರೆ ಅಂಗಾಂಗಗಳು ಇದ್ದ ಅಂಗಾಂಗಗಳು ಇದ್ದಂತೆಯೇ ಇವೆ ಹಾಗೆ ನೋಡುತ್ತಿದ್ದ ಹಾಗೆಯೇ ಗಾಜಿನ ಬುಡೆಯಲ್ಲಿ ನೀರು ತುಂಬಿದಂತಾಗಿ ತಾನು ಭಾರವಾಗಿರುವುದು ಬೋಧೆಯಾಗುತ್ತದೆ ಅದು ಆಗುತ್ತಿದ್ದ ಹಾಗೆಯೇ ನೀರು ಹೆಪ್ಪುಗಟ್ಟದಂತಾಗಿ ಮೊದಲಿನ ಭಾರವು ತೋರುತ್ತದೆ ತಾನು ಹಿಂದೆ ಕುಳಿತಡೆಯಲ್ಲೇ ಕುಳಿತಿದ್ದೇನೆ ಕುಳಿತಿದ್ದಾನೆ ತಾನು ಹಿಂದೆ ಕುಳಿತಡೆಯಲ್ಲೇ ಕುಳಿತಿದ್ದಾನೆ ತನ್ನೆದ್ದುಗೆ ಕುಳಿತಿದೆ ಬಿಂಬವು ಕೇಳಿತು ನೋಡಿದೆಯಾ ಯಾಜ್ಞವಲ್ಕ್ಯ ಈ ನಿನ್ನ ದೇಹವಾದ ನನ್ನನ್ನು ಬಂದಿರವನ್ನು ಕಟ್ಟಿದ ಇಟ್ಟಿಗೆಗಳಂತೆ ಇಟ್ಟಿರುವ ಪಂಚಭೂತಗಳನ್ನು ನೋಡಿದೆಯಾ ನೀನು ಅನುಗ್ರಹ ಮಾಡಿದೆ ಆ ಅನುಗ್ರಹದ ರೂಪವಾಗಿ ಪೃಥಿವ್ಯಾಧಿ ಪಂಚಭೂತಗಳ ದರ್ಶನವಾಯಿತು ಬಿಂಬವು ಹೇಳಿತು ನೀನು ಧನ್ಯ ಯಾಜ್ಞಾಕ್ಯ ಪಂಚಭೂತ ದರ್ಶನಕ್ಕೆಂದು ಹೊರಡುವವರೇ ಸ್ವಲ್ಪ ಮಂದಿ ಅವರಲ್ಲಿಯೂ ಒಂದೊಂದು ಭೂತಗಳನ್ನು ಕಂಡು ಅದರಲ್ಲಿ ಲಯವಾಗುವವರೇ ಹೆಚ್ಚು ಆದರೆ ನೀನು ಐದು ಭೂತಗಳನ್ನು ನೋಡ ನೋಡಿ ಬಂದೆಯಲ್ಲ ಹಾಗಾದರೆ ಪ್ರತಿಯೊಂದು ಭೂತವು ತನ್ನನ್ನು ನೋಡಬಂದವರನ್ನು ತನ್ನಲ್ಲಿ ದಯಮಾಡಿಕೊಳ್ಳುವುದೇನು ಇನ್ನೇನೆಂದುಕೊಂಡೆ ನಿನಗೆ ವಾಯುವಾದಿ ಚತುರ್ಭೂತಗಳು ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ವಾಯುವು ಆಕಾಶದಲ್ಲಿ ಏನಾಗುವುದು ಎಂಬುದನ್ನು ಹೇಳಿದನು ಮರೆತೆಯಾ ಇಲ್ಲ ನೆನಪಿದೆ ನೋಡು ಭೂತ ಭೂತಭೂತಕ್ಕೂ ಪ್ರತ್ಯೇಕವಾದ ಗತಿಯೊಂದಿರುವುದು ಅಕಸ್ಮಾತ್ ಮಾಡಿಕೊಳ್ಳುವ ಆ ಗತಿಯನ್ನು ಬಲ್ಲವರು ಮುಂದಕ್ಕೆ ಹೋಗಬೇಕೆಂಬ ಉದ್ದೇಶವುಳ್ಳವರಾದರೆ ಆಯಾ ಭೂತವನ್ನು ದಾಟುವರು ಹೇಗೆ ಹೇಗೆ ಹೋದರೂ ಆಕಾಶಭೂತದ ವಿಲೀನ ಗತಿಯನ್ನು ದಾಟುವುದು ಕಷ್ಟ ಆದ್ದರಿಂದಲೇ ಬಲ್ಲವರು ಅಸ್ತಿತ್ವೋಪ ಅಸ್ತಿತ್ವೋಪಲಬ್ಧವ್ಯ ಆಸ್ತಿ ಎಂದೇ ಅವನನ್ನು ಪಡೆಯಬೇಕು ಎಂದರು ಯಾರು ಓದುವ ಉಪಾಸಕರೋ ಅವರನ್ನು ಉಪಾಸ್ಯ ದೇವತೆಯು ಮುಂದಕ್ಕೆ ಕರೆದೊಯ್ಯುವುದು ಮತ್ತು ಅವರು ನಿನ್ನಂತೆ ಸುಖವಾಗಿ ಹಿಂದಿರುಗಿ ಬರುವರು ಇಲ್ಲವಾದವರು ಅಲ್ಲಿಯೇ ನಿಂತು ಬಿಡಬೇಕಾಗುವುದು ಇದಿಷ್ಟು ನಿನ್ನ ದಯೆಯಿಂದ ನಡೆಯಿತು ಅದಕ್ಕಾಗಿ ನಾನು ನಿನಗೆ ಮತ್ತೊಮ್ಮೆ ನಮಸ್ಕಾರ ಮಾಡಬೇಕು ಇಲ್ಲಿ ನೀನು ಮೋಸ ಹೋದೆ ಎಷ್ಟಾಗಲಿ ನಾನು ಶರೀರ ಅದರಲ್ಲಿಯೂ ಪಾರ್ಥಿವ ಅಂಶ ಹೆಚ್ಚಾಗಿರುವ ಶರೀರ ಅದರಿಂದ ನನ್ನಲ್ಲಿ ಜಡಧರ್ಮ ಹೆಚ್ಚು ಏನಿದ್ದರೂ ಪೃಥ್ವಿ ಭೂತವನ್ನು ಸಾಕ್ಷಾತ್ಕರಿಸಿಕೊಂಡು ಕೊಡುವುದರಲ್ಲಿ ನನ್ನ ಸಾಮರ್ಥ್ಯವನ್ನೆಲ್ಲ ಮುಗಿತು ಸಾಮರ್ಥ್ಯವೆಲ್ಲ ಮುಗಿಯಿತು ಅದೃಷ್ಟಕ್ಕಾಗಿ ನಮಸ್ಕಾರವನ್ನು ಪೂಜೆಯನ್ನು ಒಪ್ಪಿಸಿಕೊ ಇದು ಸರಿಯಾದ ಧರ್ಮ ದೊಡ್ಡದನ್ನು ತೋರಿಸಿದರೂ ಚಿಕವನಾದ ನನಗೆ ಪೂಜೆಯನ್ನು ಒಪ್ಪಿಸುತ್ತಿರುವ ನಿನಗೆ ಮಂಗಳವಾಗಲಿ ನಿನ್ನ ಪೂಜೆಯನ್ನು ನಾನು ಪ್ರಸನ್ನವಾಗಿ ಸ್ವೀಕರಿಸಿದ್ದೇನೆ ಇನ್ನು ನೋಡು ನಿನ್ನನ್ನು ತಿಂದು ಹಾಕುವುದಕ್ಕೆ ಸಿದ್ಧವಾಗಿದ್ದ ಭೂತಗಳನ್ನು ಪ್ರಸನ್ನವಾಗಿ ಮಾಡಿದ ಆ ಪ್ರಭು ಯಾರೆಂಬುದನ್ನು ನೋಡು ಕುಮಾರನು ನೋಡಿದನು ತೇಜೋಮಯ ದೇಹಿಯಾಗಿ ದಿವ್ಯ ವಸ್ತ್ರ ಮಾಲ್ಯಾಂಬರ ಭೂಷಿತನಾಗಿರುವ ದೇವನೊಬ್ಬನ ದರ್ಶನವಾಯಿತು ಕುಮಾರನು ಪೂಜೆಯನ್ನು ಒಪ್ಪಿಸಿ ಪರಿಚಯವನ್ನು ಬಯಸಿದನು ಬಂದಿದ್ದವನು ನಕ್ಕು ನಾನು ಸವಿತೃದೇವ ಸೃಷ್ಟಿಗೆ ಬರುವ ಪ್ರತಿಯೊಂದು ಪ್ರಾಣಿಯು ಮಾತೃ ಗರ್ಭದಿಂದ ಈಚೆಗೆ ಬರಬೇಕಾದರೆ ನನ್ನ ಅಪಣೆಯಾಗಬೇಕು ದೇಹ ದೇಹದಲ್ಲಿಯೂ ನಾನು ಇರುವೆನು ಆಯಿತು ಪಂಚಭೂತಗಳ ದರ್ಶನವಾಯಿತೇ ನಿನ್ನ ಅನುಗ್ರಹದಿಂದ ಆಯಿತು ದೇವ ಸಂತೋಷ ಪಂಚಭೂತಗಳ ದರ್ಶನದಿಂದ ನಿನಗಾದ ಪ್ರಯೋಜನವೇನು ಕಂಡೆಯಾ ಕವಚವನ್ನು ತೊಟ್ಟುಕೊಂಡ ವೀರ ಯೋಧನಂತೆ ನಾನು ಅಂಗಾಂಗ ಸಮೇತವಾದ ಈ ದೇಹವನ್ನು ಧರಿಸಿರುವೆನು ಹೌದು ಇದೊಂದು ಮಹತ್ತಾದ ಲಾಭ ಈಗ ಆ ಏನು ಹೇಳು ಈ ಪ್ರಪಂಚವು ನನ್ನಂತೆಯೇ ಇರುವ ದೇಹದಾರಿಗಳ ಗುಂಪು ದೇಹವು ಪಂಚಭೂತಗಳಿಂದ ಆದ ಶಾಸ್ತ್ರ ಶಾಸ್ತ್ರದ ಮಾತಿನಲ್ಲಾದರೆ ಅದು ಕ್ಷರವು ಆ ಕ್ಷರವು ನಶ್ವರವಾದದ್ದು ನಶ್ವರವಾದ ಆ ಗೂಡಿನಲ್ಲಿ ಅವಿನಶ್ವರವಾದ ಚೇತನವೊಂದು ಇರುವುದು ಅದು ದೇಹದಾರಿಯು ಶಾಸ್ತ್ರದ ಮಾತಿನಲ್ಲಿ ಹೇಳುವುದು ಆದರೆ ಅದು ಅಕ್ಷರವು ಒಂದನ್ನು ಹಿಡಿದು ನೀವು ಹಿಡಿದು ಇನ್ನೊಂದನ್ನು ಬಿಡಬಹುದು ಅಲ್ಲವೇ ಅದು ಸಾಧ್ಯವಿಲ್ಲ ಎಂದು ತೋರುತ್ತದೆ ದೇವ ಇದ್ದರೆ ಎರಡೂ ಬೇ ಇರಬೇಕು ಇಲ್ಲವಾದರೆ ಎರಡೂ ಇಲ್ಲ ಎನಿಸುತ್ತೆ ಎನಿಸುತ್ತದೆ ಎನಿಸುತ್ತಿದೆ ಅದು ಅದೇ ನಮ್ಮ ಮಾರ್ಗ ಆದರೆ ಅನೇಕರು ಈ ಮಾರ್ಗವನ್ನು ಹಿಡಿಯುವುದಿಲ್ಲ ಕ್ಷರ ಅಕ್ಷರ ಇಬ್ಬರನ್ನು ಗೌರವಿಸುವ ಮಾರ್ಗ ನಮ್ಮದು ಆಯಿತು ಹಾಗಾದರೆ ಹಾಗಾದರೆ ಲೋಕೋದ್ಧಾರವೆಂದರೇನು ಅದು ಯಾರಿಂದ ಆಗಬೇಕು ಅಕ್ಷರನನ್ನು ಮುಚ್ಚಿರುವ ಕ್ಷರನ ಶುದ್ಧೀಕರಣವೇ ಲೋಕೋದ್ಧಾರ ತಾನು ಶುದ್ಧನಾದವನು ಆತ್ಮದಾರ ಮಾಡಿಕೊಂಡವನು ಲೋಕದ ಉದ್ಧಾರವನ್ನು ಮಾಡಬಹುದು ಇತರರಿಂದ ಸಾಧ್ಯವಾಗುವುದಿಲ್ಲ ಇದೇನು ದೇವ ನಿನ್ನ ಮಾತನ್ನು ನನ್ನ ಬಾಯಿ ಆಡಿಸುತ್ತಿರುವೆ ಹೌದೇ ಹೌದು ನಾವು ಯಾವಾಗಲೂ ಹಾಗೆಯೇ ನಾವು ಮಾಡುವ ಕಾರ್ಯದ ಭಾರವನ್ನು ಇತರರ ಮೇಲೆ ಹೊರಿಸುವವರವರು ಯಾರಾದರೂ ನಾವು ಕರ್ತರು ಎಂದರೆ ಮುಂದೆ ಮುಂದೆ ಬಂದರೆ ಸಾಕು ನಾವು ಅಲ್ಲಿಂದ ಹಿಂತೆಗೆಯವು ಇದು ನಮ್ಮ ಗುಟ್ಟು ಈಗ ಹೇಳು ಚೆನ್ನಾಗಿ ಗಮನಿಸಿ ನೋಡು ಹೇಳು ಈ ಲೋಕ ವ್ಯಾಪಾರದ ಮೂಲವಿಲ್ಲಿದೆ ಕುಮಾರನು ನೋಡಿದನು ಎಲ್ಲಿ ನೋಡಿದರೂ ತಾನು ಮಾಡಿದನೆಂಬ ಕರ್ ಕರ್ತೃತ್ವಾಹಂಕಾರ ಆದರೆ ತನ್ನದು ಆಗದಿದ್ದರೆ ಅಡ್ಡಿ ಬಂದವರು ಬಂದವರ ಅಡ್ಡಿ ಬಂದವರವರದು ಅಡ್ಡಿ ಬಂದವರು ಪರರು ಆದರೆ ಅಹಂಕಾರ ಅಷ್ಟು ಬೆಳೆಯಿತು ಆಗದಿದ್ದರೆ ಇನ್ನೊಬ್ಬರಿಂದ ತಳಿಯಿತು ಎಂದು ಅವರ ಮೇಲೆ ದ್ವೇಷ ಆಗ ದ್ವೇಷವು ಅಹಂಕಾರವನ್ನು ಬೇರೊಂದು ರೀತಿಯಲ್ಲಿ ಬೆಳೆಸುವುದು ಅಂತೂ ಎಳೆದರೂ ಹೊಟ್ಟು ತಳ್ಳಿದರು ಹೊಟ್ಟು ಎಂಬ ಗರ್ಗಸದ ವ್ಯಾಪಾರದಂತೆ ಕಾರ್ಯವು ಸಫಲವಾದರೂ ವಿಫಲವಾದರು ಹಾಗಾಗಲಿ ಹೀಗಾಗಲಿ ಅಂತೂ ಅಹಂಕಾರ ವಿವರ್ಧನೆ ಒಟ್ಟಿನಲ್ಲಿ ಲೋಕ ವ್ಯಾಪಾರವೆಂದರೆ ಗಿಡದಂತೆ ಚಿಗುರು ಬಿಟ್ಟರೂ ಗಿಡ ಬೆಳೆಯಿತು ಎಲೆಯುದೆರಿದರೂ ಗಿಡ ಗಿಡ ಬೆಳೆಯಿತು ಅದರಂತೆ ಹೇಗೆ ಅದರಂತೆ ಹೇಗುವ ಅಹಂಕಾರ ವಿವರ್ಧನ ಇನ್ನು ಏನೂ ಇದ್ದಂತೆ ತೋರಲಿಲ್ಲ ಕುಮಾರನಿಗೆ ಸವಿತ್ರು ದೇವನಿಗೆ ವರದಿ ಒಪ್ಪಿಸುವಂತೆ ಹೇಳಿದನು ದೇವ ಇದೇನು ಎಲ್ಲೆಲ್ಲಿಯೋ ತಾನು ತಾನು ತಾನು ಎಂಬುದು ಬಿಟ್ಟು ಇನ್ನೇನು ಕಾಣಿಸುವಂತಿಲ್ಲ ತಾನು ಮಾಡಬೇಕು ಎಂದು ಕುದಿಯುವುದು ಪೂರ್ವರೂಪ ತಾನು ಮಾಡುತ್ತಿರುವೆನೆಂಬ ವರ್ತಮಾನ ರೂಪ ತಾನು ಮಾಡಿದೆನೆಂಬ ಉತ್ತರ ರೂಪ ಇದನ್ನು ಬಿಟ್ಟು ಏನೂ ಇದ್ದಂತಿಲ್ಲ ಇದು ಚೇತನವೆನಿಸಿಕೊಂಡ ಜಂಗಮ ಜಂಗಮ ಜಗತ್ತು ಸ್ಥಾವರದಲ್ಲಿ ಹೇಗಿದೆ ನೋಡು ಅಲ್ಲಿ ಇಲ್ಲಿಗಿಂತ ವಿಚಿತ್ರವಾಗಿದೆ ಅಲ್ಲಿ ಕಾರ್ಯ ನಡೆಯುತ್ತಿರುವುದುಂಟು ಆದರೆ ಅಲ್ಲಿ ನಾನು ಮಾಡುವೆನೋ ಮಾಡಿದೆ ಮಾಡುವೆನೋ ಮಾಡಿದನು ಎಂಬುದಿಲ್ಲ ಅಲ್ಲಿ ಎಲ್ಲವೂ ಪ್ರತಿಕ್ರಿಯೆ ಹೊರತು ಕ್ರಿಯೆ ಇಲ್ಲ ಕರ್ತೃತ್ವವು ಎಲ್ಲೂ ಇಲ್ಲ ಇನ್ನು ನೋಡು ಒಲೆಯ ಮೇಲೆಟ್ಟು ಅನ್ನವನ್ನು ಬೇಯಿಸುವ ಬೆಕ್ಕಿಯಂತೆ ಬೆಂಕಿ ಬೆಂಕಿಯಂತೆ ಒಂದು ಸಮೂಹಾತ್ಮಕವಾಗಿ ಕ್ರಿಯೆಯು ನಡೆಯುತ್ತಿದೆ ದೇವ ಇಲ್ಲಿ ಪಂಚಭೂತಗಳು ಎಲ್ಲವೂ ಕರೆಗೆ ಬೆರೆತು ಹೋಗಿರುವಂತೆ ಪಂಚಭೂತಗಳು ಬೇರೆ ಬೇರೆಯಾಗಿ ತೆಗೆಯುವುದಕ್ಕೆ ಆಗದಂತೆ ಕಷಾಯದಲ್ಲಿ ಬೆರೆತಿರುವ ಮೂಲಿಕೆಗಳ ರಸದಂತೆ ಬೆರೆತು ಹೋಗಿವೆ ಅವು ಬಟ್ಟೆಯ ಎಳೆಗಳಂತೆ ಒಂದು ಕಡೆ ಸೇರುತ್ತಿವೆ ಒರಳಿನಲ್ಲಿ ಹಾಕಿ ಹಾಕಿ ಕುಟ್ಟುವಾಗ ಆಗುವಂತೆ ಇನ್ನೊಂದು ಕಡೆ ಬಿಡುತ್ತವೆ ಬಿಡುತ್ತಿವೆ ಹೀಗೆ ಒಟ್ಟಿಗೆ ಸೇರುವುದಕ್ಕೂ ಬೇರೆ ಬೇರೆ ಆಗಿ ಬಿಡುವುದಕ್ಕೂ ಕಾರಣವು ಯಾರು ಎಂಬುದು ಮಾತ್ರ ಗೊತ್ತಾಗುವುದಿಲ್ಲ ಇನ್ನೂ ನೋಡು ಕುಮಾರನು ಆಶ್ಚರ್ಯದಿಂದ ಆಶ್ಚರ್ಯದಿಂದ ಹೇಳಿದನು ದೇವಾ ಸೇರಿಸು ಸೇರುತ್ತಿರುವುದು ಭೂತಗಳ ಸಂಘಾತಗಳು ಅಬ್ಬಾ ಈ ಸಂಘಾತಗಳು ಎಷ್ಟು ಸೂಕ್ಷ್ಮವಾಗಿವೆ ಒಂದೂ ಪ್ರತ್ಯೇಕವಾಗಿರುವಂತೆ ಕಂಡರೂ ಅವೆಲ್ಲ ಪಂಚಭೂತ ಸಂಘಾತಗಳು ಇವನ್ನು ಸೇರಿಸುತ್ತಿರುವುದು ಬಿಡಿಸುತ್ತಿರುವುದು ಒಂದೇ ರೂಪ ಯಾವುದೋ ಅಲೌಕಿಕ ಶಕ್ತಿಯು ಇತ್ತ ಸೇರಿಸುತ್ತಿದೆ ಅತ್ತ ಬಿಡಿಸುತ್ತಿದೆ ಆ ಅಲೌಕಿಕ ಶಕ್ತಿಯನ್ನು ದರ್ಶನ ಪರಿಚಯಗಳನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ಕೇಳು ಇದೋ ಆ ಶಕ್ತಿಯ ರೂಪವು ಆತನು ನಗುತ್ತಾ ದುಃಖವನ್ನೇ ಕಾಣದವನು ನಗುವಂತೆ ಆತನು ನಾನೇ ಕಾಲ ನಾನೇ ಸರ್ವಕ್ಕೂ ಕಾರಣನು ಎನ್ನುತ್ತಾನೆ ನನ್ನ ಸ್ವರೂಪವನ್ನು ಅರಿತವರಿಗೆ ದುಃಖವಿಲ್ಲ ನಾನು ಯಾವಾಗಲೂ ನನ್ನನ್ನು ಅರಿಯದವರಿಗೆ ದುಃಖವನ್ನು ಅರಿತವರಿಗೆ ಸುಖವನ್ನು ಕೊಡುವವನು ಎನ್ನುತ್ತಾನೆ ಅವನೀಗತನ ವಿಶ್ವರೂಪವನ್ನು ತೋರಿಸುತ್ತಿದ್ದಾನೆ ಲೋಕಲೋಕಗಳಲ್ಲಿರುವ ಸ್ಥಾವರ ಜಂಗಮಗಳೆಲ್ಲ ಆತನಿಂದ ಆದುದು ಪರ್ವತವಾಗಲಿ ಪರಮಾಣುವಾಗಲಿ ಎಲ್ಲವೂ ಆತನಿಂದಲೇ ಆದುದು ಆ ಕೊನೆಯಿಂದ ಈ ಕೊನೆಯವರೆಗೆ ಎಲ್ಲವೂ ಆತನಿಂದಲೇ ಆದುದು ನಾನೇ ಪ್ರಕೃತಿ ನಾನೇ ಪುರುಷ ಎಂದು ಅಟ್ಟಹಾಸ ಮಾಡುತ್ತಿದ್ದಾನೆ ಆತನನ್ನು ಪೂಜೆಯಿಂದ ಗೌರವಿಸು ಆತನು ಪೂಜೆಯನ್ನು ಒಪ್ಪಿಸಿಕೊಂಡು ಅಂತರ್ಧಾನನಾದನು ಮತ್ತೆ ಲೋಕವು ಕಾಣಿಸುತ್ತಿದೆ ಈಗ ನೀನು ಇಷ್ಟೊತ್ತು ಕಂಡದ್ದನ್ನು ಜಂಗಮ ಜಗತ್ತಿಗೆ ಅನ್ವಯಿಸೋ ಇಲ್ಲವೋ ಅಷ್ಟೇ ದೇವ ಎಲ್ಲಕ್ಕೂ ಕರ್ಣನು ಕಾಲನೇ ಎಂದು ಕಾಣಿಸುತ್ತದೆ ಈ ಲೋಕವು ಚಕದಂತೆ ತಿರುಗುತ್ತಿದೆ ಒಂದು ಗಳಿಗೆಯಾದರೂ ತಡವಿಲ್ಲ ಅವಸರವಿಲ್ಲ ಒಂದೇ ಸಮನಾಗಿಸುತ್ತಿರುವ ಚಕ್ರದಲ್ಲಿ ಒಂದು ಭಾಗವು ಕೆಳಕೆ ಹೋಗುತ್ತಿರುವಂತೆಯೇ ಇನ್ನೊಂದು ಭಾಗವು ಮೇಲಕ್ಕೆ ಇಳುತ್ತಿರುವಂತೆ ಈ ಲೋಕದಲ್ಲಿಯೂ ನಡೆಯುತ್ತಿದೆ ಇವಕ್ಕೂ ಕಾರಣವಿದ್ದಂತೆ ಇಲ್ಲ ಒಂದು ಗತಿ ಅದು ಗಮನ ಗಮಿಸುತ್ತಿರಬೇಕು ಅಷ್ಟೇ ಆ ಚಕ್ರ ಚಕ್ರಗತಿಯಲ್ಲಿ ಗತಿಯಲ್ಲಿ ಇದು ಮೇಲೂ ಇದು ಕೆಳಗು ಎಂದು ಹೇಳುವಂತಿಲ್ಲ ಈ ಗತಿಯೇ ಕಾಲ ಕಾಲನದೇನು ಹೌದು ಆ ಗತಿಯೋ ಅಣು ಅಣುವಿನಲ್ಲಿಯೋ ಇರುವುದು ನನ್ನಲ್ಲಿಯೋ ಇರುವುದೇ ಇದೆಯೋ ಇಲ್ಲವೋ ನೀನೇ ನೋಡಿಕೊ ಕುಮಾರನು ನೋಡಿಕೊಂಡನು ಹೌದು ಇದೇ ಅನ್ನಮಯ ಕೋಶವು ತ್ವಕ್ಕು ರುದಿರ ಮಾಂಸ ಅಸ್ಥಿಮಜ್ಜಾದಿಗಳಲ್ಲೆಲ್ಲಾ ಇದೆ ದೇಹದ ಇಂದ್ರಿಯಾದಿಗಳಲ್ಲೆಲ್ಲಾ ಇದೆ ಪ್ರಾಣ ಪ್ರಾಣದಲ್ಲಿಯೂ ಇದೆ ಮನಸ್ಸಿನಲ್ಲಿ ಇದೆ ಬುದ್ಧಿಯಲ್ಲಿ ಇದೆ ಆನಂದಮಯ ಕೋಶದಲ್ಲಿ ಇದ್ದರೂ ಇದೆ ಅದಷ್ಟೇ ಅಲ್ಲ ಒಂದೊಂದು ಗತಿಯು ಒಂದೊಂದು ರೂಪವಾಗಿದೆ ವಿಚಿತ್ರವಾಗಿದೆ ಆ ಗತಿಗಳನ್ನಷ್ಟೇ ಗಮನಿಸಿದರೆ ಸರ್ವವು ಗಮನಮಯವಾಗಿದೆ ಕುಮಾರನಿಗೆ ಆಶ್ಚರ್ಯವಾಯಿತು ಹಾಗಾದರೆ ಇಷ್ಟು ಗತಿಗಳು ಅಕ್ಷರ ಮೇಲೆ ಕೆಲಸ ಮಾಡುತ್ತಿವೆಯೇ ಹೌದು ಇವೆಷ್ಟು ಪಾಶಗಳು ಇವೆಲ್ಲದರಿಂದ ಬಿಡಿಸಿಕೊಂಡವನು ಅಕ್ಷರ ಸ್ವರೂಪವನ್ನು ಕಂಡವನು ಇವು ಬಿಡು ಬಿಡುವುದು ಯಾವಾಗ ಪ್ರಕೃತಿಯ ಅಪ್ಪಣೆಯಾದಾಗ ಅದುವರೆಗೆ ಇವುಗಳ ತಾಂಡನವನ್ನು ಸಹಿಸಲೇಬೇಕು ಇವುಗಳು ಬಿಟ್ಟಿದ್ದು ಹೇ ಗೊತ್ತಾಗುವುದು ಹೇಗೆ ಅದೇ ಮನಸ್ಸಿನ ಪ್ರಸನ್ನತೆ ಇವುಗಳೆಲ್ಲವೂ ಸೇರುವ ಭೂಮಿ ಮನಸ್ಸು ಅಲ್ಲಲ್ಲಿ ಒಂದೊಂದು ಗತಿಯು ತಿರೋಧಾನವಾದ ಆಗಲ್ಲ ಮನಸ್ಸು ಪ್ರಸನ್ನವಾಗುತ್ತಾ ಬರುವುದು ಮನಸ್ಸು ಮನುಷ್ಯವಾದಾಗ ಇನ್ನೊಂದು ಹೊಸ ಗತಿಯು ಹುಟ್ಟುವುದು ಅದು ಅಹಂಕಾರ ಈ ಗತಿಗಳ ಒಟ್ಟು ಫಲವನ್ನು ಗುಣವೆನ್ನುವರು ಆ ಗುಣವು ಸ್ಪಷ್ಟವಾಗಿ ಕಾಣುವುದು ಅಹಂಕಾರ ಭೂಮಿಯಾದ ಬುದ್ಧಿಯಲ್ಲಿ ಗುಣವು ಮೂರು ಜಾತಿ ತಮಸು ರಜಸು ಸತ್ವ ಎಂದು ಪ್ರಕೃತಿಯ ಅಕ್ಷರವನ್ನು ತಮಸ್ಸಿನಿಂದ ರಜಸ್ಸಿಗೆ ತಳ್ಳಿದಾಗ ಜೀವವು ಮನುಷ್ಯ ದೇಹವನ್ನು ಪಡೆಯುವುದು ಅಲ್ಲಿ ಕಾಲದೇಶ ವರ್ತಮಾನಗಳು ಅನುಕೂಲವಾಗಿದ್ದರೆ ಜೀವನು ರಸ ಸತ್ವದ ಕಡೆಗೆ ತಿರುಗಿ ಮನಸ್ಸನ್ನು ಮನಸ್ಸಿನಿಂದ ಬುದ್ಧಿಯನ್ನು ಶುದ್ಧೀಕರಿಸಿಕೊಂಡು ಮುಂದಕ್ಕೆ ಹೋಗುವನು ಆಗ ಅಹಂಕಾರವೇನಾಗುವುದು ಅಹಂಕಾರವು ಸಾತ್ವಿಕವಾದಾಗ ದೇವತೆಗಳ ಕೈಗೊಂಬೆಯಾಗುವುದು ಮುಂದಿನ ಪುರೋಭಿ ಪುರೋಭಿವೃದ್ಧಿಯ ಸಾಧನವಾಗುವುದು ಕೊನೆಗೆ ತಾನು ಪ್ರತಿಬಿಂಬವೆಂಬುದನ್ನು ಪರಿಚಯ ಮಾಡಿಕೊಟ್ಟು ತನ್ನ ಮೂಲವಲ್ಲದೆಯೋ ಅದನ್ನು ತೋರಿಸುವುದು ಆಗ ಏನಾಗುವುದು ಅದಿರಲಿ ಒಂದು ಕಥೆಯನ್ನು ಕೇಳು ಈ ವಿಶ್ವದ ಆದಿಯಲ್ಲಿ ಪರಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮನ ಬ್ರಹ್ಮನು ಹುಟ್ಟಿದನಂತೆ ಆ ಬ್ರಹ್ಮನಿಗೆ ಏನು ಮಾಡುವುದಕ್ಕೂ ತೋರಲಿಲ್ಲ ಆಗ ಅವನು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ತಪಸ್ಸು ಮಾಡಿದನು ಅಮೂರ್ತದಿಂದ ಅಮೂರ್ತವಾಗುವ ಕಾಲ ಅದು ಅದರಿಂದ ಆ ತಪಸ್ಸೆಲ್ಲವೂ ಮೂರ್ತವಾಯಿತು ಅದು ಆದಿತ್ಯನಾಗಿ ಕುಳಿತುಕೊಂಡಿತು ಹಿಂದೆ ಮುಂದೆ ನೋಡಿತು ಆತನಿಗೆ ಏನು ಕಾಣದಿರಲು ಅಹಂಪೂರ್ವ ಎಂದನು ಈ ಶಬ್ದವು ಘನವಾಗಿ ಮೊದಲಿದ್ದು ಬ್ರಹ್ಮನ ಕಣ್ಣು ತೆರೆಯಿತು ಆಗ ಅವನು ನಾನು ಪೂರ್ವನು ಎಂದು ಅಹಂಪೂರ್ವ ಎಂದನು ಇಬ್ಬರು ರಜೋಗುಣದವರು ರಜೋಗುಣವು ಮೂಲವನ್ನು ಮೆರೆಯಿಸಿ ತಾನು ಪ್ರತ್ಯೇಕ ಎಂಬ ಸ್ವಭಾವವುಳ್ಳದು ಆದ್ದರಿಂದ ಇಬ್ಬರು ಹೋರಾಡಿದರು ಅದೇ ಇಬ್ಬರು ಸತ್ವಗುಣದಲ್ಲಿ ಇದ್ದಿದ್ದರೆ ತಾವಿಬ್ಬರು ಸೃಷ್ಟಿಗೆ ಬಂದವರು ತಮ್ಮನ್ನು ಸೃಷ್ಟಿಗೆ ತಂದವರು ಯಾರು ಎಂಬುದನ್ನು ಕಂಡುಕೊಂಡು ಕೃತಾರ್ಥರಾಗುತ್ತಿದ್ದರು ಈಗ ತಿಳಿಯುತ್ತೆ ಕುಮಾರನಿಗೆ ಅರ್ಥವಾಯಿತು ಅಲ್ಲಿಯೋ ದೇವತೆಗಳ ವಿಚಿತ್ರ ವರ್ತನೆ ಸ್ಪಷ್ಟವಾಗಿ ಆಗುವುದೇನು ಎಂಬುದನ್ನು ಹೇಳಬಾರದೆ ಅಹಂಕಾರವು ಸಾತ್ವಿಕವಾದರೆ ತಾನು ತನ್ನ ಮೂಲವನ್ನು ಕಂಡು ಸೇರಿ ಹೋಗುವ ಹೋಗುವುದು ಎನ್ನುಬಾರದೆ ಹಾಗೆ ಯೋಚಿಸುತ್ತಿರುವಾಗ ಮತ್ತೆ ಸವಿತ ದೇವನ ಕಂಠದತ್ತ ಸೆಳೆಯಿತು ಇದೇ ದ್ವಾಸುಪರ್ಣ ಶ್ರುತಿಯ ಅರ್ಥ ಸಂಸಾರ ವೃಕ್ಷವನ್ನು ಆಶ್ರಯಿಸಿಕೊಂಡಿರುವ ಜೀವ ಪರಮರು ಇಬ್ಬರಲ್ಲಿ ಒಬ್ಬನು ಭೋಕ್ತೃ ಇನ್ನೊಬ್ಬನು ಅಭೋಕ್ತೃ ಭೋಕ್ತೃವು ಅಭೋಕ್ತೃವನು ಕಂಡಾಗ ಅವನು ಅವನಂತಾಗುವನು ಅಲ್ಲವೇ ನೋಡು ಕುಮಾರನು ಅದನ್ನು ಪರಿಭಾವಿಸಿ ನೋಡಿದನು ಅಭ್ಯಾಸವು ಅವನನ್ನು ಪದಾರ್ಥ ಸಾಕ್ಷಾತ್ಕಾರದ ಕಡೆಗೆ ಎಳೆದೊಯ್ಯಿತು ಸವಿತು ದೇವನ ಎದುರು ಆಗಿ ಎಂಬುದು ವಿಸ್ಮೃತಿಯಾಯಿತು ಅಹಂಕಾರವು ಎದುರು ನಿಂತಿದೆ ಅದನ್ನು ನೋಡುತ್ತಾನೆ ಅದು ಕೆಂಪೆಗೆ ಇದ್ದಿದ್ದು ಬೆಳಗಾಗುತ್ತಾ ಬರುತ್ತಿದೆ ಇನ್ನೇನು ಬೆಳಗಾಯಿತು ಕಾಯ್ದು ಕಾಯುವುದಕ್ಕಿಂತ ನೀರಿನ ಮೇಲಿನ ಆವಿಯಂತೆ ಆಗುತ್ತಿದೆ ಆವಿಯು ಮೇಲಕ್ಕೆ ಇಳುತ್ತಿದೆ ಅಷ್ಟರೊಳಗಾಗಿ ಏನೋ ಅಡ್ಡವಾದಂತಾಯಿತು ಸರ್ರನ್ನು ಇಳಿದಂತಾಯಿತು ಮತ್ತೊಂದು ಕ್ಷಣದಲ್ಲಿ ಕಣ್ಣು ತೆರೆಯಿತು ಮಧ್ಯಾಹ್ನದ ಸೂರ್ಯನ ಪ್ರಭೆ ಎಲ್ಲೆಲ್ಲಿಯೂ ತಾನೇ ಆಗಿದೆ ಆ ಪ್ರಭೆಯು ಶಾಂತ ತೇಜಸ್ಸನ್ನು ಹಿಡಿದು ಎರಕ ಹೊಯ್ದಂತೆ ಕಾಣುವ ಚೋಡಶಿ ಒಬ್ಬಳು ಎದುರಿಗೆ ನಿಂತಿದ್ದಾಳೆ ಕುಮಾರನು ಕುಳಿತಿದ್ದ ಗುಡಿಸಲು ಉತ್ತರಾಭಿಮುಖವಾದುದು ಅದರಲ್ಲಿ ಬಾಗಿಲಿಗೆ ಎರಡೇ ಗೋಡೆ ಬಾಗಿಲಿಗೆ ಎದುರಾಗಿ ಗೋಡೆ ಆತನು ಆತನು ಕುಳಿತಿರುವ ಎಡೆಗೆ ಬರಬೇಕಾದರೆ ಬಾಗಿಲು ದಾಟಿ ಅದರದುರಿನ ಎದುರಿನ ದಾಟಿ ಬರಬೇಕು. ಕುಮಾರನು ಕಣ್ಣು ಬಿಟ್ಟಿದ್ದರು ಆತನಿಗೆ ಇನ್ನು ಸವಿತ್ವದೇವನ ಸನ್ನಿಧಾನದಲ್ಲಿರುವಂತೆ ತಾನು ಅಹಂಕಾರವನ್ನು ಸಾಕ್ಷಾತ್ಕರಿಸಿಕೊಂಡು ನೋಡುತ್ತಿರುವವನೆಂಬ ಭಾವನೆ ಆದ್ದರಿಂದ ಎದುರಿಗಿರುವ ಕುಮಾರಿಯು ಕಣ್ಣಿಗೆ ಕಾಣಿಸುತ್ತಿದ್ದರೂ ತಟ್ಟನೆ ಅವಳನ್ನು ಗುರುತಿಸಲಾರದೆ ಹೋದನು ಬಂದವಳು ಬಂದವಳು ಈತನ ಕಣ್ಣು ಬಿಟ್ಟದನ್ನು ನೋಡಲಿಲ್ಲ ಆದರೂ ಅವಳಿಗೆ ಹಿಂತಿರುಗಬೇಕು ಎನಿಸಲಿಲ್ಲ ಹೋಗಲು ಯತ್ನಿಸಲಿಲ್ಲ ಚದುರಿದ್ದ ಇಂದ್ರಿಯಗಳುವ ಮನಸ್ಸು ಮತ್ತೆ ಬಹಿರ್ಮುಖವಾಗಿ ಒಂದು ಗೂಡಲು ಒಂದು ಗಳಿಗೆ ಆಯಿತು ಒಂದು ಕೂಡಲು ಒಂದು ಗಳಿಗೆ ಆಯಿತು ಅವಳು ಅದುವರೆ ಮಿಗೂ ಅಲ್ಲಿಯೇ ನಿಂತಿದ್ದಳು ಕುಮಾರನೇ ಮಾತನಾಡಿಸಿದನು ನೀನು ಯಾರು ನಾನು ಮೈತ್ರೇಯಿ ಆಲಾಪನಿ ದೇವಿಯವರ ತಮ್ಮನ ಮಗಳು ನೀನೇಕೆ ಇಲ್ಲಿ ಬಂದಿರುವೆ ಅತ್ತೆಯವರು ಹಾಲು ತೆಗೆದುಕೊಂಡು ಹೋಗು ಅದಕ್ಕಾಗಿ ಬಂದೆ ನಿನ್ನೆಯೂ ಬಂದಿದ್ದೀಯಾ ನಾನು ಒಂದು ವಾರದಿಂದ ಬರುತ್ತಿದ್ದೇನೆ ನೀವು ಕಣ್ಣು ಮುಚ್ಚಿ ಕುಳಿತುಕೊಂಡು ಪಟ್ಟಹಾಗಿ ಕುಳಿತೆಯೇ ಬಿಟ್ಟಿದ್ದೀರಿ ಹೀಗೆ ಕಣ್ಣು ಬಿಡದೆ ಕುಳಿತುಕೊಳ್ಳುವವರು ಇದ್ದರು ಎಂದು ಕೇಳಿದ್ದೆ ನಿಮ್ಮನ್ನು ನೋಡಿದೆ ಪದೇ ಪದೇ ದರ್ಶನ ಮಾಡಬೇಕು ಎನಿಸಿತು ಅತ್ತೆಯವರಿಗೆ ಹೇಳಿದೆ ಅವರು ಅಪ್ಪಣೆಯನ್ನು ಕೊಟ್ಟರು ಆದ್ದರಿಂದ ಬರುತ್ತಿದ್ದೇನೆ ಇಂದ ನೋಡೋಣ ಎನಿಸಿ ಒಂದು ಗಳಿಗೆ ನಿಂತುಕೊಂಡೆ ನಾನು ನೋಡುತ್ತಿದ್ದ ಹಾಗೆ ನೀವು ಕಂಡುಬಿಟ್ಟೀರಿ ಓಡಿ ಹೋಗಿ ಈ ಸುದ್ದಿಯನ್ನು ಅತ್ತಿಯವರಿಗೆ ಹೇಳಬೇಕು ಎನ್ನಿಸಿತು ಆದರೆ ಹೋಗಲಿಲ್ಲ ನಿಂತುಕೊಂಡೆ ನೀವೇ ಮಾತಾಡಿಸಿದ್ದೀರಿ